ರೋಗಿ ಔಷಧ ಪಥ್ಯದಿಂದ ನಿರೋಗಿ ಅನಿಸುವ ತೆರದಿ ಶ್ರೀಮದ್ಭಾಗವತ ಸುಶ್ರವಣಗೈದು ಭವಕ್ಯ ರೋಗವನು. ನೀಗಿ ಶಬ್ದಾದಿ ಅಖಿಳ ವಿಷಯ ನಿಯೋಗಿಸು ದಶಇಂದ್ರಿಯ ಅನಿಲ ನಡು ಶ್ರೀ ಗುರು ಜಗನ್ನಾಥ ವಿಠ್ಠಲ ಪ್ರೀತನಾಗುವನು ಭಾಗವತ ಶ್ರವಣ ಅನ್ನೋ ಔಷಧಿ ಅದನ್ನು ಸೇವನೆ ಮಾಡಬೇಕು ಆದರೆ ಅದು ಒಂದೇ ಔಷಧಿಯಿಂದ ಸಾಲಲ್ಲ ಜೊತೆಗೆ ಪಥ್ಯವನ್ನು ಮಾಡಬೇಕು ಸಂಸಾರಾನ ರೋಗದಿಂದ ಕೃಷವಾಗಿರ್ತಕ್ಕಂಥ ನಿನ್ನ ಸ್ವರೂಪ ಶರೀರದ ಪುಷ್ಟಿಗಾಗಿ ನೀನು ನಿನ್ನ ಇಂದ್ರಿಯಗಳು ಅನ್ನೋ ಅಗ್ನಿಯಲ್ಲಿ ಅನಿಲಾಂತರ್ಗತನಾದ ಪರಮಾತ್ಮನನ್ನು ಕುರಿತು ವಿಷಯವನ್ನು ಹೋಮ ಮಾಡಿದರೆ ಅದು ರಸಾಯನವಾಗಿ ನಿನಗೆ ಪುಷ್ಟಿ ನೀಡತ್ತೆ ಅಂತ ತಿಳಿಸ್ತಾರೆ ಶಬ್ದಾದಿ ಅಖಿಲ ವಿಷಯಗಳು ಅಂದರೆ ಶಬ್ದ ಸ್ಪರ್ಶ ಗಂಧ ರಸ ರೂಪ ಮತ್ತು ಪಂಚಜ್ಞಾನೇಂದ್ರಿಯಗಳಲ್ಲಿ ಭೋಗ ಮಾಡತಕ್ಕಂಥ ವಿಷಯಗಳು ಪಂಚ ಪಂಚಕರ್ಮೇಂದ್ರಿಯಗಳಿಂದ ಮಾಡ್ತಕ್ಕಂಥ ವಿಷಯಗಳು ಎಲ್ಲವನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು ಆಯಾ ಇಂದ್ರಿಯಗಳಿಗೆ ಆಯಾ ವಿಷಯ ಸಂಬಂಧವನ್ನು ಉಂಟು ಮಾಡದೆ ವಿಷಯ ನಿಯೋಗ ಅಲ್ಲಿ ನಿಯೋಗಿಸುವ ಅದೇ ಇಂದ್ರಿಯಗಳಲ್ಲಿ ವಿಷಯ ಹೋಮವನ್ನು ಮಾಡಬೇಕು ದಶ ಇಂದ್ರಿಯಸ್ಥನಾಗಿರ್ತಕ್ಕಂಥ ಅನಿಲನೆ ಪ್ರಾಣಾಗ್ನಿ ಅವನಲ್ಲಿ ಮಾಡ್ತಕ್ಕಂಥ ಹೋಮ ಪ್ರಾಣಾಗ್ನಿಹೋತ್ರ ಅಂತ ಕರ್ಸ್ಕೊಳತ್ತೆ ಪವಿತ್ರವಾಗಿರ್ತಕ್ಕಂಥ ಯಜ್ಞ ಅಂತಾಗಿ ಪ್ರಾಣನಿಂದ ಅಭಿಮನ್ಯನಾಗಿರ್ತಕ್ಕಂಥ ಜೀವಾತ್ಮನಿಗೆ ಪುಷ್ಟಿಯನ್ನು ನೀಡುತ್ತೆ ಇದನ್ನೇ ಗೋಪಾಲದಾಸರು ತಮ್ಮ ಕೃತಿಯಲ್ಲಿ ಹೇಳುತ್ತಾರೆ ವೈರಾಗ್ಯ ಮಾರ್ಗ ಕೇಳು ಈ ವೈರಾಗ್ಯ ಮಾರ್ಗದಿಂದ ಇಂದ್ರಿಯ ಅನ್ನೋ ಅಗ್ನಿಗಳಲ್ಲಿ ವಿಷಯವನ್ನು ಹೋಮ ಮಾಡ್ತಾ ಇದ್ದರೆ ನಿನ್ನ ಆತ್ಮಕ್ಕೆ ಪುಷ್ಟಿ ಎನ್ನುದು ದೊರಕತ್ತೆ ಆ ರೀತಿಯಾಗಿ ಮಾಡೋನು ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳತಾನೆ ಶ್ರೋತ್ರಂ ಚಕ್ಷು ಸ್ಪರ್ಶನಂಚರಸನಂ ಘ್ರಾಣಮೇವ ಚ ಅಧಿ ಅಧಿಷ್ಠಾಯ ಮನಶ್ಚಾಯ ವಿಷಯಾನುಪಸೇವತೆ ಬಿಂಬರೂಪನಾಗಿರ್ತಕ್ಕಂಥ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ವಿಷಯ ರಸವನ್ನು ಉಂಡು ಪುಷ್ಟನಾಗ್ತಾನೆ ಆಗ ಪ್ರತಿಬಿಂಬನಾದ ಜೀವ ಅವನ ಆತ್ಮವು ಕೂಡ ಪುಷ್ಟ ಆಗತ್ತೆ ಅಂತ ಭಾಗವತಾದಿ ಶ್ರವಣ ಇಲ್ಲದೆ ಇಂದ್ರಿಯಗಳಲ್ಲಿ ವಿಷಯ ಪದಾರ್ಥಗಳನ್ನು ಸುರಿದರೆ ಸಂಸಾರನ ರೋಗದಿಂದ ಸೊರಗಿರ್ತಕ್ಕಂಥ ಆತ್ಮಕ್ಕೆ ಪುಷ್ಟಿ ಅನ್ನೋದಾಗೋದಿಲ್ಲ ಶರೀರ ಮಾತ್ರ ಪುಷ್ಟಿಯಾಗ್ತಾ ಹೋಗುತ್ತೆ ಇದು ಅನಿಷ್ಟ ಇದು ಇಷ್ಟ ಅಲ್ಲ ಆದ್ದರಿಂದ ಭಾಗವತ ಶ್ರವಣ ಅನ್ನೋ ಔಷಧ ಸೇವನೆ ಜೊತೆಗೆ ಇಂದ್ರಿಯಗಳಲ್ಲಿ ವಿಷೆ ಹೋಮ ಅನ್ನೋದನ್ನು ಮಾಡಲೇಬೇಕು ಹೀಗೆ ಔಷಧಿ ಮತ್ತು ಪದ್ಯ ಎರಡನ್ನು ಒಟ್ಟಿಗೆ ಸರಿಯಾದ ರೀತಿಯಲ್ಲಿ ಶಾಸ್ತ್ರ ತಿಳಿಸುವ ರೀತಿಯಲ್ಲಿ ಮಾಡಿದರೆ ಆಗ ಸಂಸಾರ ಬಂಧನ ಅನ್ನೋ ರೋಗದಿಂದ ಬಿಡುಗಡೆ ಆಗುತ್ತೆ ಅದಕ್ಕೆ ಶಬ್ದಾಧೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿ ಶುಜುಫತಿ ಹೀಗೆ ಅನಿಲಾಂತರ್ಗತ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಈ ಕ್ರೀಡಾ ವಿಲಾಸ ಸಂಧಿಯನ್ನು ಸಂಪೂರ್ಣ ಮಾಡಿ ಸಮರ್ಪಣೆಯನ್ನು ಮಾಡ್ತಾರೆ ಶ್ರೀಕೃಷ್ಣ ಅರ್ಪಣ